ನೀನದನ್ನು ಮುಕ್ತನಾಗುತ್ತ ತಾಯಿ ಮಗುವಿಗೆ ಶಿಕ್ಷಣ ಕೊಡುತ್ತಾಳೆ ಅಪಮಾನದಿಂದ ತಪವೃದ್ಧಿ ಆಗುವುದು ಅಪಮಾನದಿಂದ ಪುಣ್ಯ ಸಫಲವಾಗುವುದು ಆಗ ಧ್ರುವನು ತನ್ನನ್ನು ಯಾರು ನಿಂದಿಸಿದ್ದಾರೆ ಅಪ್ಪ ಇಲ್ಲದ ಮಗ ಅಂತ ಅವರ ಕುರಿತು ದ್ವೇಷ ಇಲ್ಲ ನಿಂದೆ ಮಾಡಿ ಸ್ತುತಿ ಮಾಡಲಿ ನಮ್ಮಮ್ಮ ಹೇಳಿದ್ದಾಳೆ ತಾಯಿ ಮಗುವನ್ನ ತಿದ್ದುವ ಕ್ರಮ ನೋಡಿ ಒಂದು ದಿನ ನಾನು ನನ್ನ ತಂದೆಯನ್ನು ನೋಡ್ಬೇಕನ್ನಿಸಿದೆ ಅಂದಾಗ ಮಗುವನ್ನು ಮುದ್ದಿಸ್ತಾಳೆ ಅದನ್ನು ವಂಚಿಸ್ಲಿಕ್ಕೆ ಆಸೆ ಇಲ್ಲ ಅವಳಿಗೆ ಹೋಗ ಮಗ ರಾಜ್ಯಸಭೆಗೆ ಹೋಗು ಪ್ರಜೆಗಳಿಗೆಲ್ಲ ಗೊತ್ತಿದೆ ನೀನು ಯಾರು ಅಂತ ನಿನ್ನ ತಂದೆ ಬಹಳ ಒಳ್ಳೆಯವ ಅವನಿನ್ನನ್ನು ಸ್ವೀಕಾರ ಮಾಡ್ತಾನೆ ಏನೂ ತಿಳಿಯದ ಶುದ್ಧ ಪ್ರೇಮದ ಅರೆಬರೆ ಹರಕು ಬಟ್ಟೆಯನ್ನುಟ್ಟ ತೇಜಸ್ವಿಯಾಗಿರತಕ್ಕಂಥ ಬಾಲಕ ಧ್ರುವ ನೇರವಾಗಿ ಅರಮನೆಗೆ ಬರ್ತಾರೆ ದ್ವಾರಪಾಲಕರು ಯಾರೂ ತಡೆದಿಲ್ಲ ಅವರೆಲ್ಲರಿಗೂ ಗೊತ್ತಿದೆ ಹಿರಿಯ ಪತ್ನಿಗೆ ಭಶನಾಗಿ ಜ್ಯೇಷ್ಠಳು ಶ್ರೇಷ್ಠಳು ಭಗವದ್ಭಕ್ತಳು ನಿಷ್ಠಳುವ ಪ್ರತಿವೃತ್ತಿಯಾದ ಸುನೀತಿಯನ್ನು ದೂರ ಮಾಡಿದ್ದಾರೆ ಇಂದ್ರಿಯ ಪ್ರಜ್ಞೆಯಲ್ಲಿ ಮಗ್ಗಿನಾಗಿ ಆ ಪತ್ನಿಯ ಮಾತಿನಂತೆ ನಡೆಕೊಳ್ಳುವ ಯಾರೊಬ್ರು ತಡದಿಲ್ಲ ಮಹಾದ್ವಾರದ ಅಂಗರಕ್ಷಕರೂ ಕೂಡ ಮಗುವನ್ನು ಕಂಡು ಆಯುಧಗಳನ್ನು ಕೆಳಗಿಳಿಸಿ ತಲೆ ತಗ್ಗಿಸಿದರು ಧ್ರುವ ಅಮ್ಮ ಹೇಳಿ ಜ್ಞಾಪಕ ಅಪಮಾನವಾದರೆ ಒಳಿತೋದು ಊರು ಜನರನ್ನು ಬೈದರೂ ಕೂಡ ಅರಮನೆಯಲ್ಲ ನನ್ನ ಕಂಡಾಕ್ಷಣ ಗೌರವ ಕರೆಯುತ್ತಾರೆ ಮಾನಪಮಾನ ಎಲ್ಲ ಪರಮಾತ್ಮಗೆ ಸೇರಿತ್ತು ತಾಯಿ ಅಂತಹ ಮಾರ್ಗದರ್ಶನ ಕೊಡ್ತಾಳೆ ಮಗುವಿಗೆ ತೇಜೋವಂತನಾದಂಥ ಬಾಲಕ ಮುಂದಕ್ಕೆ ಬಂದು ತಾಯಿ ಹೇಳಿದ ಲಕ್ಷಣಗಳಿಂದ ಸಿಂಹಾಸನಲ್ಲಿ ಕುಳಿತಿ ವಿರಾಜಮಾನನಾದ ರಾಜರನ್ನು ಕಂಡು ಮಗು ಆನಂದದಿಂದ ಬಳಿ ಬಳಿ ಬರುವಾಗ ಎರಡ ತೊಡೆಯ ಮೇಲೆ ಪಕ್ಕದಲ್ಲೇ ಉತ್ತಮನನ್ನ ಸುರುಚಿಯ ಮಗನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿದ್ದ ಧ್ರುವನ ಎರಡೂ ಕೈ ಎತ್ತಿ ತನ್ನ ಅಮ್ಮ ಎತ್ತಿಕೊಂಡ ಹಾಗೆ ನನ್ನಪ್ಪ ಎತ್ತಿಕೊಳ್ಳಬಹುದು ಎಂಬುದಾಗಿ ಎರಡೂ ಕೈ ಎಟ್ಟುಕೊಂಡಪ್ಪ ಅಂತ ಮಗು ಸಭೆಯಲ್ಲಿ ಓಡಿ ಬರುವಾಗ ಸೇನಾಧಿಪತಿಗಳು ಪ್ರಧಾನಿಗಳು ನಗರ ರಕ್ಷಕರು ಜನರ ಕಣ್ಣು ಹನಿಗೂಡಿತು ಸಭೆಯಲ್ಲಿ ಕುಳಿತಂತಹ ಸಾಧು ಸಂತರಿಗೆ ಕಟ್ಟೆಯಡೆದ ಕಡಲೋಪಾದಿಯಲ್ಲಿ ಕಣ್ಣೀರು ಕಪೋಲವನ್ನು ತಾನೇ ಚುಂಬಿಸಿ ವಕ್ಷವನ್ನು ತೋಯಿಸಿ ನಾಭಿಯಲ್ಲಿ ಕಣ್ಣೀರ ಸರೋರವಾಯಿತು ತನಗೆ ತಿಳಿಯದಂತೆ ಉತ್ಥಾನ ಪಾದ ತಾನು ಎದ್ದು ನಿಂತು ಬಾಹುಗಳಿಸಿ ಮಗು ಧ್ರುವ ಅಂತ ಕರೆದು ಮುಂದಕ್ಕೆ ಹೋಗುವಾಗ ಸುರುಚಿ ತಡ ಬೆಳಿಗ್ಗೆ ಬಂದ ಧ್ರುವನನ್ನ ಎಡಗಾಲಿಂದ ಒದ್ದು ಹೇ ಪತಿ ಸಿಂಹಾಸನ ಕುಳಿತ ತಂದೆಯ ತೊಡೆ ಏರಬೇಕಾದರೆ ಜನ್ಮಾಂತರದ ಪುಣ್ಯ ಬೇಕಾಗ್ತದೆ ನೀನು ತಪಸ್ಸಿನಿಂದ ಅಂತಹ ಪುಣ್ಯವನ್ನು ಪಡೆದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಬಾ ಆ ಬಳಿಕ ನಿನ್ನ ತಂದೆಯ ತೊಡೆ ನೀನು ಏರಬಹುದು ತೊಲಗಾಚೆ ಎಂಬುದಾಗಿ ಮಗುವನ್ನಾಚೆಗೆ ಸರಿಸಲು ದೀನಳಾಗಿ ತನ್ನ ತಂದೆಯ ನೋಡ್ತಾ ಇದ್ದ ಉತ್ಥಾನಪಾದ ಈಳ ಕಡೆಗೆ ರಾಜ್ಯವ ಆದರೆ ಮನೆಯಲ್ಲಿ ಹೆಂಡತಿಗೆ ಆಳು ಮಾತಾಡದೆ ಸುಮನಿರುವಾಗ ಇಡೀ ಸಭೆ ಕಣ್ಣೀರಿಡುತ್ತದೆ ಧ್ರುವನು ಅಳತಾ ತಾಯಿಯ ಕಡೆ ಸ್ಥಾನಿಸ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 ಅಲ್ಲಿ ಆ ಪುಣ್ಯ ಮಾತಿ ಎಂಥ ಚಿಂತನೆ ಉಳ್ಳುವಳು ನೋಡಿ ಮಗನ ನಪ್ಪಿಕೊಂಡು ಮಗು ನನ್ನ ಚಿಕ್ಕಮ್ಮ ಹೇಳಿತ್ತು ಸರಿ ಯಾಕೆ ಹಿರಿಯರ ಜಗಳ ಮಕ್ಕಳ ಮೇಲೆ ಪರಿಣಾಮ ಆಗಬಾರದು ಅಂತ ಸುನೀತ್ ಹೇಳ್ತಾಳೆ ನನ್ನ ಚಿಕ್ಕಮ್ಮ ಬಹಳ ಒಳ್ಳೆಯವಳು ತಪಸ್ಸಿಗೆ ಹೋಗು ಅಂತ ಕಳಿಸಿದ್ದಾಳೆ ನಿನ್ನನ್ನು ದೇವರ ಕಡೆ ಕಳಿಸಿದ್ದಾಳೆ ಎಲ್ಲೆಲ್ಲಿ ಹೋಗು ಅಂತ ಹೇಳಲಿಲ್ಲ ಅವಳು ಹೇಳಿದ್ದು ಸರಿ ಒಂದು ಕಡೆ ಅವಳು ತಪ್ಪಿದ್ದಾಳೆ ನಿನ್ನನ್ನು ಒದ್ದಿದ್ದಾಳೆ ಅಂತ ಹೇಳ್ತಿಯಲ್ಲ ಅಲ್ಲ ಅಲ್ಲ ಮಗು ಪಾದ ಸ್ಪರ್ಶ ನೀನು ಮಾಡಬೇಕಾಗಿತ್ತು ಅದಕ್ಕೆ ಮರೆತು ಹೋಗಿರಬೇಕು ಅದಕ್ಕಾಗಿ ಪಾದವನ್ನು ಮುಟ್ಟಿಸಿ ಆಶೀರ್ವಾದ ಮಾಡಿರ್ಲು ಅವಳು ಮಾಡಿದ್ದೆಲ್ಲ ಸರಿ ಆದರೆ ಕೊನೆಗಳಿಡ್ಲ ತಪಸ್ಸು ಮಾಡಿ ದೇವರ ದರ್ಶನ ಪಡೆದು ಅವನಿಂದ ವರ ಪಡೆದು ನನ್ನ ಹೊಟ್ಟೆಲ್ಲಿ ಹುಟ್ಟಿ ಬರಬೇಕು ಅಲ್ಲಿ ಮಾತ್ರ ನನ್ನ ಚಿಕ್ಕಮ್ಮ ತಪ್ಪಿದ್ದಾಳ ಮಗ ದೇವರು ಸಿಕ್ಕಿದ ಮೇಲೆ ಪುನರ್ಜನ್ಮ ಇಲ್ಲಕ್ಕಂದ ಪುನಃ ಹುಟ್ಟು ಸಾವುಗಳ ಭಯವೇ ಇಲ್ಲ ಅವಳು ಮೊದಲು ಹೇಳಿದ್ದೆಲ್ಲ ಸರಿ ಆದರೆ ಪುನಃ ಗರ್ಭವಾಸದ ದುಃಖವನ್ನು ನೀ ಅಪೇಕ್ಷೆ ಮಾಡಬೇಡ ಭಗವಂತನನ್ನು ಹೊಂದು ಅವಳನ್ನು ಸರಿದಾರಿ ಕಳಿಸಿದ್ದಾಳೆ ಹೋಗು ತಾಯಲ್ಲಿ ಎಂಥ ತ್ಯಾಗ ಮತ್ತು ದೈವಿ ಪ್ರಜ್ಞೆ ಇರಬೇಕು ನೋಡಿ ರಾಮಾಯಣದಲ್ಲಿ ನಾವು ಕೇಳ್ತೇವೆ ರಾಮನು ಕಾಡಿಗೆ ಹೊರಟಾಗ ಕಾಡಿಗೆ ಹೋಗಬೇಕಾದ ಯಾವ ಅವಶ್ಯಕತೆಯೂ ಇಲ್ಲದ ಲಕ್ಷ್ಮಣನ್ನು ಕರೆದು ಸುಮಿತ್ರಾದೇವಿ ಹೇಳುತ್ತಾಳೆ ರಾಮಂ ದಶರಥಂ ಬಿದ್ದಿ ಮಾಂ ವಿದ್ಧ ಜನಕಾತ್ಮಜ ಅಯೋಧ್ಯಮ ವಿದ್ಧ ಗಾತ ಯಥಾ ಸುಖ ರಾಮನಿಂದ ಹೋಗು ಇನ್ನು ಮುಂದೆ ರಾಮನೇ ನಿನಗೆ ತಂದೆ ತಾಯಿ ಬಂದು ಲಕ್ಷ್ಮಣ ಕಾಡಿಗೆ ಹೋಗಬೇಕು ಅಂತ ಯಾರು ಹೇಳಿತ್ತಿಲ್ಲ ಸುಮಿತ್ರಾದೇವಿ ಹೋಗು ಅಂತ ಕಳಿಸ್ತಾಳೆ ಮಗನ ದೈವಿ ಪ್ರಜ್ಞೆ ಜಾಗೃತಗೊಳಿಸ್ತಾಳೆ ನೀ ಹುಟ್ಟಿದ್ದೇ ರಾಮನ ಹಿಂದೆ ಹೋಗಲಿಕ್ಕೆ ಹೋಗು ಅಂತಾಳೆ ಧ್ರುವನನ್ನ ದೈವಿ ಪ್ರಜ್ಞೆ ಪಡೆದ ಈಶ್ವರಾವತಾರ ಪಡೀಲಿಕ್ಕೆ ಆಗೋಗು ಅವನ್ನು ನೋಡಲಿಕ್ಕೆ ಅಂತ ಕಳಿಸ್ತಾಳೆ ಮಕ್ಕಳಲ್ಲಿ ದೈವಿ ಪ್ರಜ್ಞೆ ಮೂಡಿಸಲಿಕ್ಕೆ ಆ ಮಕ್ಕಳ ವಿಯೋಗವನ್ನು ಸಹಿಸುವ ತಪಸ್ವಿ ತಾಯಂದರು ದೇಶದಲ್ಲಿ ಇಂಥ ಸಾವಿರ ಸಾವಿರ ದೃಷ್ಟಾಂತಗಳಿವೆ ಬರ್ತಾ ಬರ್ತಾ ಕಲಿಕಾಲದಿಂದಾಗಿ ನಮಗೆ ಎಲ್ಲ ವಿಸ್ಮೃತಿ ಉಂಟಾಗಿದೆ ಆದರೂ ದೈವೀ ಪ್ರಜ್ಞೆ ಉಳ್ಕೊಂಡು ಬಂದಿದೆ ಕಲೇರ್ ದೋಷ ಮಹಾ ರಾಜನ್ ಅಷ್ಟೇ ಕೋ ಮಹಾನ್ ಗುಣ ಕಲಿಯುಗದಲ್ಲಿ ದೋಷ ತುಂಬ ಇದೆ ಒಂದು ಗುಣ ಇದೆ ಕೀರ್ತನಾ ದೇವ ಕೃಷ್ಣಸ್ಯ ಭಗವಂತನ ನಾಮ ಸಂಕೀರ್ತನೆಯಿಂದಲೇ ದೈವೀ ಪ್ರಜ್ಞೆ ಜಾಗೃತವಾಗ್ತದೆ ಎಂದು ಭಾಗವತ ಹೇಳುತ್ತದೆ ಗುರುವನು ತಾಯಿಗೆ ನಮಸ್ಕಾರ ಮಾಡಿ ಹೊರಡುತ್ತಾನೆ ರಾಮಾಯಣದಲ್ಲಿ ಲಕ್ಷ್ಮಣನ ಮಾತಿಗೆ ವಂದನೆ ಮಾಡಿ ಹೊರಟ ಅಂತ ದೈವಿ ಪ್ರಜ್ಞೆ ಸಮಾಜದಲ್ಲಿ ಹೇಗೆ ಕಡಿಮೆಯಾಗಿ ಹೋಗ್ತದೆ ನೋಡಿ ಆಧುನಿಕರ ಮಾತುಗಳು ಹೇಗಿರುತ್ತವ ನೋಡಿ ಬೆಂಗಳೂರು ಒಬ್ಬ ಶ್ರೀಮಂತ ವ್ಯಕ್ತಿಗೆ ನಾಲ್ಕು ಮಂದಿ ಗಂಡು ಮಕ್ಕಳು ಅವರ ಪರಿಚಯವೂ ಇತ್ತು ನನಗೆ क इन जूजुखोरा मत अनेक शीलवंत हेणु मकल के हणद बल न्यक्ति याद जन्मदुण संपत्ति याद बेड अब हिमालय कन्यासी होल ಶ್ರೀಮಂತ ವ್ಯಕ್ತಿ ಹೇಳ್ತಾನೆ ದಾಸರೇ ನನ್ನ ಮೂರು ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಈ ಹೆಣ್ಣು ಕುಡುಕ ಸ್ತ್ರೀಯನ್ನು ವಂಚಿಸಮ ಜೂಜುಕೋರ ಇವರೆಲ್ಲ ಚೆನ್ನಾಗಿದ್ದಾರೆ ಅಂತೆ ಮೂರು ಮಕ್ಕಳು ಚೆನ್ನಾಗಿದ್ದಾರೆ ಒಬ್ಬ ನೋಡಿ ಹಾಳಾದವ ಸನ್ಯಾಸಿ ಆಗಿ ಹೋದ ಸನ್ಯಾಸಿ ಆಗಿ ಹೋದವ ಹಾಳಾಗಿ ಹೋದ ಇವರೆಲ್ಲ ಚೆನ್ನಾಗಿದ್ದಾರೆ ಅಂತ ನಮ್ಮಲ್ಲಿ ಎಂಥ ಕಲ್ಪನೆ ದೇವಧರ್ಮಕ್ಕಾಗಿ ತನ್ನ ಸಮರ್ಪಣೆ ಮಾಡಿದಂತಹ ಮಾತೆಯು ತಾಯಿ ಹೇಳಿದ ಬಳಿಕ ಒಂದು ಕ್ಷಣ ನಿಲ್ಲ ಧ್ರುವ ತಿರುಗಿ ನೋಡ್ಲೇ ಇಲ್ಲ ನೇರವಾಗಿ ಎಲ್ಲಿ ಕಾಡು ಎಲ್ಲಿ ತಪಸ್ಸು ಐದು ವರುಷದ ಪಸುಳೆ ಎತ್ತ ತಪವೆತ್ತ ವೃಂದ್ರದಾಸ್ ಹೇಳ್ತಾರೆ ಕಾಲು ಎಲ್ಲಿ ಎಳ್ಕೊಂಡು ಹೋಗುತ್ತದಲ್ಲೇ ಹೊರಟ ಇಲ್ಲಿ ಹೋಗ್ಬೇಕು ಏನ್ಮಾಡ್ಬೇಕು ಈ ಚಿಂತೆ ಇಲ್ಲವೇ ಇಲ್ಲ ನಮ್ಮಮ್ಮ ಹೇಳಿದ್ದಾಳೆ ಚಿಕ್ಕಮ್ಮನು ಹೇಳಿದ್ದಾಳೆ ಭಗವಂತ ಎಂಥ ಕರುಣಾಮಯನೆಂದರೆ ತನ್ನನ್ನು ತಿಳಿಯಬೇಕು ಎಂಬ ಇಚ್ಛೆ ಉಳ್ಳವರಿಗೆ ತಾನೇ ಮಾರ್ಗವನ್ನು ತೋರಿ ಅವರನ್ನು ಸ್ವೀಕಾರ ಮಾಡ್ತಾರೆ ಅದಕ್ಕಾಗಿ ನಾರದರಂತ ಮಹಾಪುರುಷರನ್ನು ಕಳಿಸ್ತಾರೆ ದೇವರ್ಷಿಯನ್ನು ಇಲ್ಲಿ ನಾವು ಚಿಂತನೆ ಮಾಡಬೇಕು ನಮ್ಮ ಸನಾತನ ವೈದ್ಯಕೀಯ ಹಿಂದೂ ಧರ್ಮದಲ್ಲಿ ಮೂರೇ ಋಷಿಗಳ ಹೆಸರಿಡುವವರು ಬ್ರಹ್ಮಋಷಿ ರಾಜಋಷಿ ದೇವ ಋಷಿ ಮೂರೇ ನಾಮ ಬ್ರಹ್ಮಋಷಿಗಳು ಪ್ರಪಂಚಕ್ಕೆ ಒಳ್ಳೆಯ ವಿಚಾರವನ್ನು ಕೊಡುವವರು ರಾಜಋಷಿಗಳು ಆ ವಿಚಾರವನ್ನು ಆಚಾರಕ್ಕೆ ತರುವವರು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 ದೇವರ ಗುಣಗಾನವನ್ನು ಜನರಲ್ಲಿ ಸುಲಭವಾಗಿ ಮುಟ್ಟಿಸ್ತಕ್ಕಂಥ ನಾರ ಅಂದರೆ ತತ್ವ ದ ಅಂದರೆ ಕೊಡು ತತ್ವಬೋಧ ಕೊಡತಕ್ಕಂಥ ನಾರದ ನಮ್ಮ ಪೂರ್ವಜರ ದಿವ್ಯ ಇತಿಹಾಸ ನಮಗೆ ತಿಳಿಯಿದೆ ಇದರ ಅರ್ಥ ತಿಳಿಯಿದೆ ನಾರದ ಅಂದರೆ ಚಾಡಿಕೋರ ಜಗಳ ಗಂಟ ಹೀಗೆಲ್ಲ ಚಿತ್ರಿಸಿದ್ದಾರೆ ನಾಟಕಗಳಲ್ಲಿ ಯಕ್ಷಗಾನಗಳಲ್ಲಿ ಹಾಸ್ಯಗಾರನೇ ನಾರದನ ಪಾತ್ರ ಹಾಕೋದು ಸಿನಿಮಾದಲ್ಲಂತೂ ಕೇಳಲೇಬೇಡಿ ಇಲ್ಲಂದ್ರೆ ಅಲ್ಲಿ ನಾರದನೇ ಇದು ನಮ್ಮ ಪೂರ್ವಜರಿಗೆ ನಾವು ಮಾಡುವ ದೊಡ್ಡ ಅಪಮಾನ ನಾರದ ಭಕ್ತಿ ಸೂತ್ರ ಭಕ್ತ ಸೂತ್ರ ನಾರದರು ರಚನೆ ಮಾಡಿತ್ತು ರಾಮಾಯಣವನ್ನು ವಾಲ್ಮೀಕಿಗೆ ಹೇಳಿದ್ದು ನಾರದರು ಭಾಗವತ ಬರೀಬೇಕು ಎಂದು ವೇದವ್ಯಾಸದ ಪ್ರಾರ್ಥನೆ ಮಾಡಿದ್ದು ನಾರದರುತ್ತಾಗ ಮಾರ್ಗದಲ್ಲಿ ಈ ರಾಜಪುತ್ರ ನೋಡ್ತಾನೆ ಭಗವಂತನೇ ಸನ್ನಿವೇಶ ಒದಗಿಸ್ತಾನೆ ಯಾರಿಗೆ ದೇವರು ಬೇಕು ಅಂತ ಉತ್ಕಟವಾದ ಇಚ್ಛೆ ಮನಸ್ಸಿಗೆ ಬರ್ತದೋ ಅವನಿಗೆ ಆ ಸನ್ಮಾರ್ಗವನ್ನು ಭಗವಂತನೇ ತೋರಿಸ್ತಾನೆ ಅವನನ್ನು ತನ್ನ ಮನಾಗಿಸಿಕೊಳ್ಳಿಕ್ಕಾಗಿ ಮಾಡಬೇಕು ಅದನ್ನು ತಾನೇ ನಾರದರು ತನ್ನಿಂದ ತಾನೇ ಬಂದವರಲ್ಲ ತನಗರಿಯದಂತೆ ಅವರು ಬಂದಿದ್ದಾರೆ ಭಗವಂತನೇ ಆ ಕಾರ್ಯ ಮಾಡ್ತಾನೆ ಬಾಲಕನನ್ನು ಅಂತ ಕೇಳಿದಾಗ ತನ್ನ ತಾಯಿ ಹೆಸರು ಹೇಳ್ತಾನೆ ಚಿಕ್ಕಮ್ಮನ ಹೆಸರು ಹೇಳ್ತಾನೆ ತಂದೆಯ ಹೆಸರು ಹೇಳ್ತಾನೆ ಹಿರಿಯರೆಲ್ಲ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ನಮ್ಮ ತಾಯಿ ಕೈಯಿಂದ ಆಶೀರ್ವಾದ ಮಾಡಿದ್ರು ಚಿಕ್ಕಮ್ಮ ಪಾದದಿಂದ ಆಶೀರ್ವಾದ ಮಾಡಿದ್ರು ಇಬ್ಬರೂ ನನಗೆ ಸಮಾನ ಪ್ರಯತ್ನ ನಮ್ಮ ನಾನು ತಪಸ್ಸಿಗೆ ಹೊರಡುತ್ತೇನೆ ಅಂತ ನೋಡಿ ನಮಗೆ ತಪಸ್ಸು ಅಂದಾಕ್ಷಣ ಗಡ್ಡ ಗಡ್ಡೆಗೆಣಸ್ ತಿನ್ನೋದು ಜಠೆ ಬೆಳೆಸೋದು ಇದೆಲ್ಲ ಕಾಣಿಸ್ತದಲ್ಲವೇ ಬಾಹ್ಯ ರೂಪ ಅದಕ್ಕೆ ಅರ್ಥ ಅಲ್ಲವೇ ಅಲ್ಲ ತಪಸ್ಸು ಅಂದರೆ ಗುರಿ ಮುಟ್ಟಲಿಕ್ಕಾಗಿ ಹೊರಟಾಗ ನಮಗೇನೇನು ಕಷ್ಟ ತಾಪತ್ರೆಗಳು ಬರುತ್ತಾವೋ ಅದೆಲ್ಲ ಸಹಿಸುವುದಕ್ಕೆ ತಪಾ ಅಂತ ಹೇಳೋದು ಅದಕ್ಕೆ ತಪಾ ಅಂತ ಹೆಸರು ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ತಪಾ ಅನ್ನೋದು ಹಿಂದೆ ಮುಂದೆ ಮಾಡಿದ್ರೆ ಪಥ ಅಂತ ಆಗ್ತದೆ ಪತನ ಅಂತ ಆಗ್ತದೆ ಏಕಾದಶಿ ಉಪವಾಸ ಮಾಡಿದ ನೋಡ ಕಷ್ಟ ಆಗ್ತದೆ ಅವನಿಗೆ ತಿನ್ನೋದು ಕಂಡು ಇಟ್ಟು ಬರ್ತದೆ ಆದ್ರೆ ಸಹಿಸ್ಕೊಂಡಿರ್ತದೆ ಅದು ತಪ ಅದಂತ ಶಕ್ತಿಯಿಂದ ನಿಗ್ರಹಿಸ್ತದೆ ಅದಕ್ಕೆ ತಪಾ ಅಂತ ಹೇಳುವ ಬಿಸಿಲು ಬಿದ್ದು ತಪ್ಪಿಸೋದು ಇನ್ ಕಡೆ ಏನು ಮಾಡೋದು ತಪ ಅಂತ ಹೇಳಿದ್ದಲ್ಲ ಸಂಸಾರಿಗಳಲ್ಲಿ ನಮ್ಮಲ್ಲಿ ತಪ ಇಲ್ಲ ತಾಪ ಜಾಸ್ತಿ ಇದೆ ದೀರ್ಘ ಮಾಡಿದ್ದೇವೆ ಸ್ವಲ್ಪ ಅದನ್ನು ಸಾಲದಕ್ಕೆ ತಾಪತ್ರಯ ಅಂತೇಳಿ ಮೂರು ವಿಧವಾದ ತಾಪ ನಮಗೆ ಶಾರೀರಿಕ ಮಾನಸಿಕ ಆಧ್ಯಾತ್ಮಿಕ ಇದನ್ನೆಲ್ಲ ತಿಳಿಲಿಕ್ಕಾಗಿ ಹೇಳೋ ಈ ಸತ್ಯನಾರಾಯಣ ಪೂಜೆಗೆ ಆಮಂತ್ರಣ ಇಲ್ಲದಿದ್ರೂ ಹೋಗಬೇಕು ಅಂತ ಉಂಟು ಪ್ರಸಾದ ಕೊಡದಿದ್ರೆ ಕೇಳಿ ತಗೊಳ್ಬೇಕು ಅಂತ ಉಂಟು ಅದಕ್ಕಾಗಿ ಸತ್ಯನಾರಾಯಣ ಭಕ್ತರು ನಮ್ಮಲ್ಲಿ ಎರಡೆರ ಕೈದು ಕೇಳಿ ಕೇಳಿ ತಗೊಳ್ತಾರೆ ಏಕಪ್ರಕಾರ ಒಬ್ಬ ಸತ್ಯನಾರಾಯಣ ಪೂಜೆಗೆ ಬಂದಂಥ ಭಕ್ತನಿಗೆ ಆ ಮನೆಯವ ಸತ್ಯನಾರಾಯಣ ಪ್ರಸಾದ ಕೊಟ್ಟ ಅದನ್ನು ನೋಡಿದಾಕ್ಷಣ ಇವನಿಗೆ ತಾಪತ್ರಯ ಶುರುವಾಯಿತು ಮೊದಲನೇ ತಾಪತ್ರಯ ದೈಹಿಕ ನನಗೆ ಡಾಕ್ಟರು ಸಿಹಿ ತಿನ್ನಬಾರದು ಅಂತ ಹೇಳಿದ್ದಾರೆ ಇದು ಮೊದಲನೇ ತಾಪ ಸತ್ಯನಾರಾಯಣ ಪ್ರಸಾದ ಬಿಡಬಾರದು ಅಂತ ಹೇಳಿದ್ದಾರೆ ಅವನಿಗೆ ಮೊದಲು ದೈಹಿಕ ಆಮೇಲೆ ಮಾನಸಿಕ ಇದನ್ನು ಬಿಟ್ಟರೆ ಪಾಪ ಬರುತ್ತದೆ ಅಂತ ಎರಡು ತಾಪ ಆಯ್ತಲ್ಲ ದೈಹಿಕ ಮಾನಸಿಕ ಆಮೇಲೆ ಏನೇ ಇರಲಿ ದೇವರಿದ್ದಾರೆ ನುಂಗೋದು ಅಧ್ಯಾತ್ಮ ಇದು ತಾಪತ್ರ ಎಡಬಿಡದೆ ಬರ್ತದೆ ನಮ್ಗೆಲ್ಲ ಹೊತ್ತಿನಲ್ಲೂ ಕೂಡ ತಪ ಅಂತಕ್ಕಂಥ ಪದಕ್ಕೆ ಒಂದು ಗುರಿಮುಟ್ಟುವಾಗ ಮುಟ್ಟುವಾಗ ಏನೇನು ಕಷ್ಟನಿಷ್ಠಗಳು ಮಾನ ಅಪಮಾನಗಳು ಬರ್ತಾವೆ ಅದೆಲ್ಲವನ್ನು ಸಹಿಸ್ತಕ್ಕಂಥದ್ದು ಆಗ ಮಾತ್ರ ಗುರಿ ಮುಟ್ಟಲಿಕ್ಕಾಗ್ತದೆ ಮಗುವಿಗೆ ಜನ್ಮ ಕೊಡುವ ತಾಯಿ ಅಸಾಧ್ಯವಾದ ಪ್ರಸವ ವೇದನೆಯನ್ನು ಮಗುವಿನ ಮುಖ ದರ್ಶನದಿಂದ ಆ ಹುಸಿ ಮುಸಿ ನಗುವಿನಿಂದ ಸ್ವಾಗತಿಸುವಂತೆ ತನ್ನ ಧ್ಯೇಯದಟ್ಟ ಸಾಗುವಾಗ ನಿರ್ಭಯನಾಗ್ತಾರೆ ಮನುಷ್ಯ ನಾರದರು ಬಾಲಕನನ್ನು ತಡೆದು ನನಗೆ ಎಲ್ಲ ಹಿರಿಯರ ಆಶೀರ್ವಾದ ದೊರಕಿದೆ ತಪಸ್ಸಿಗೆ ಹೋಗ್ತೇನೆ ನಾರದರು ಭಗವದ ಆಜ್ಞೆಯಂತೆ ಅವರಿಗರೀದೇವರು ಬಂದಿದ್ದಾರೆ ಅವರು ಕೇಳಿದ್ರ ಮಗು ಕಾಡಿನಲ್ಲಿ ನಿನ್ನ ಹೊಟ್ಟೆ ಪಾಡಿ ಕಷ್ಟವಾದೀತು ಕ್ರೂರ ಪ್ರಾಣಿಗಳಿವೆ ದುಷ್ಟ ದುರ್ಜನರಿದ್ದಾನೆ ಸಣ್ಣ ವಯಸ್ಸು ನಿನಗೆ ಅದು ಸಾಧ್ಯ ಇಲ್ಲ ನೀವು ಹೇಳಿದ ನನ್ನ ಅಮ್ಮನಷ್ಟು ಆ ನನಗೆ ಆತ್ಮೇ ಇರುತ್ತಾವೇನು ನಮ್ಮ ಅಮ್ಮ ಹೇಳಿದ್ದಾಳೆ ದೇವರಿದ್ದಾನೆ ಹೋಗಿ ಮಗು ಅಂತ ನನ್ನ ತಾಯಿಂತ ಆಶೀರ್ವಾದಕ್ಕಿಂತ ಹೆಚ್ಚಿರುತ್ತಿಲ್ಲ ನಾರದರಿಗೆ ಭಗವತ್ ಪ್ರೇರಣೆ ಉಂಟಾಗ್ತದೆ ಮಗುವನ್ನು ತಬ್ಬಿಕೊಂಡು ಯಮುನಾ ನದಿಯ ತೀರದ ಮಧುವನ ಅಂತಿದೆ ಮಗು ಆ ವನಕ್ಕೆ ಹೋಗ ನಿತ್ಯ ಯಮುನೆಯ ಸ್ನಾನವನ್ನು ಕಾಳಿಂದ ಸ್ನಾನ ಮಾಡು ಭಗವಂತನ ಪ್ರೇರಣೆಯಿಂದ ನೀನು ದೇವರನ್ನು ಜಪಿಸಲಿಕ್ಕೆ ಮಾನಸಿಕವಾಗಿ ಚಿಂತಿಸಲಿಕ್ಕೆ ಬಾಯಿಂದ ಗಟ್ಟಿಯಾಗಿ ಹೇಳಿಕೊಳ್ಳಲಿಕ್ಕೆ ಅನುಕೂಲವಾಗುವಂತೆ ಉಪದೇಶ ಮಾಡ್ತೇನೆ ಅದು ಪ್ರಕಟವಾಗಿ ಹೇಳತಕ್ಕಂಥ ಮಂತ್ರ ಮರಣ ಮಾಡಿದವನ್ನ ತಾರಣ ಮಾಡ್ತದೆ ಅದಕ್ಕಾಗಿ ಮಂತ್ರ ಅಂತ ಹೇಳೋದು ಓಂ ನಮೋ ಭಗವತೆ ವಾಸುದೇವಾ ಧ್ರುವನಿಗೆ ಈ ಮಂತ್ರವನ್ನು ಪ್ರಕಟವಾಗಿ ಬೋಧಿಸ್ತಾರೆ ಓಂ ನಮೋ ಭಗವತೇ ವಾಸುದೇವಾಯ ಕುಳುತ್ತಿರಬೇಕು ಇಬ್ರು ಕೂತರೆ ಪಂಚಾಯತಿಗೆ ಶುರುವಾಗ್ತದೆ ಒಬ್ಬನೇ ಧ್ಯಾನಕ್ಕೆ ಇರುತ್ತೆ ಅಭ್ಯಾಸ ಮಾಡುವಾಗ ಇಬ್ಬರು ಯಾವುದೇ ಶಾಸ್ತ್ರ ಪಾಠ ಅಭ್ಯಾಸ ಮಾಡುವಾಗ ಊರಿಗೆ ಹೋಗುವ ಮೊದಲು ಊಟ ಕರೆಯುವಾಗ ಮೂರನೇ ಕರೀಬೇಕು ನೀವು ದೂರ ದೂರ ಊರಿಗೆ ಹೋಗುವಾಗ ನಾಲ್ಕು ಮಂದಿ ಜೊತೆಲಿರಬೇಕು ಈಗೆಲ್ಲ ನೀತಿ ಶಾಸ್ತ್ರ ध्यानस्थ स्थित मूल आता अदर अर्थानुसंधान बड़ी मंत्र वाचिकवा हम मानसिकवा उ केवल श्वासोश्वास प्रकार मतलब ಆ ಜಪವನ್ನು ಹೇಳ್ತಾ ಇದ್ದ ಓಂ ನಮೋ ಭಗವತೆ ವಾಸುದೇವ ನಿಂತಿಗೆ ತಪಸ್ಸಿ ಸ್ಥಾನ ಮಾಡಿಕೊಂಡು ಬಾಹ್ಯ ಶುದ್ಧಿ ಮಾಡಿಕೊಂಡು ಅಂಧಃಕರಣ ಶುದ್ಧಿಗೆ ತಿಳಿಪಡಿಸಿದ ಕೆಲವು ಫಲ ಮೂಲಗಳನ್ನು ಮಾತ್ರಗೊಂಡು ನಿಂತು ಭಗವಂತನನ್ನು ಕೊಂಡಾಡ್ತಾನೆ ಅಲ್ಲಿ ಭಗವತ್ ಸಂಬಂಧವಾದ ಜ್ಞಾನ ಯಾವುದೂ ಕಾಣುವುದಿಲ್ಲ ಆದರೆ ಅಂತಃಕರಣದ ಪ್ರೇಮ ಮಾತ್ರ ವ್ಯಕ್ತವಾಗ್ತದೆ ನಮೋ ಭಗವತೆ ವಾಸುದೇವ ಈ ಮಹಾತ್ಮರ ಗುರುತು ಹೇಳುವಾಗ ಜಗನ್ನಾಥದಾಸರು ಸಾಮಾನ್ಯರಿಗೆ ಅದು ಸುಲಭವಾಗಿ ತಿಳಿಯಬೇಕು ಅದರ ಪ್ರವೇಶ ಮಾಡುವಾಗ ಅದು ಅರ್ಥವ್ಯಾಪಕತೆ ತಿಳಿಯಬೇಕು ಅಂತ ಹರಿಕಮತ ಸಾರ ಅಂತ ಬರೆದಿದ್ದಾರೆ ಅಂದ್ರೆ ಹೇಳ್ತಾರೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗಂಬಲಭನೋಹರಿ ತನ್ನವರ ಅರೆಗಳಿಗೆ ಬಿಟ್ಟಗಲನು ನಮಗೆ ಈ ಷದಿಯ ಸಾಮಾನ್ಯ ಅರ್ಥ ನೋಡುವಾಗ ಏನು ಕಾಣಿಸ್ತದೆ ದೇವರ ಭಜನೆ ಚಿಂತನೆ ಕೂತ್ಕೊಂಡೇ ಮಾಡಬೇಕು ಹುರ್ಕೊಂಡು ಮಾಡೋಕೆ ಹೀಗಿಲ್ಲ ನಾವು ಹಾಸಿಗೆಲ್ಲ ಹೊರಳಾಡ್ತಾ ನಾವು ಮಲಗಿ ಪರಮಾದರೀ ನಾವು ಮಲಗಿ ಹಾಡಿದ್ರೆ ತು ಕೇಳುವ ನಾವು ಮಲಗಿದ್ರೆ ದೇವರು ಕೂತಿರ್ಬೇಕು ಕುಳಿತು ಪಾಡಲು ನಿಲ್ಲುವ ನಾವು ಕೂತು ಹಾಡಿದ್ರೆ ನಿಂತು ಪಹಾಡಲು ನಾವು ನಿಂತಾಡಿದ್ರೆ ನಾವು ಕಣ್ಣು ಬಂದು ಕುಣಿಬೇಕು ನಲಿಯೇ ನಿಮ್ಮ ನಾವು ಕುಡಿದ್ರೆ ಅವಾಗ ಒಲಿತೇನೆ ಅಂತ ಸುಲಭ ನೋಹರಿ ಯಾರನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ ಅದಕ್ಕೆ ಶಾಸ್ತ್ರಾಭ್ಯಾಸ ಮಾಡಿದ್ದೆ ಭೀಶ್ವರಂತ ಭಕ್ತರು ಮಲಗಿ ಪರಮಾದರದಿ ಪಾಡಲು ಕುಳಿತು ಹೇಳುವ ಪಾಡಲು ನಿಲ್ಲುವ ಶುಕಮುನಿಗಳು ತಾನ ಕುಳಿತು ಭಾಗವತ ಹೇಳುವಾಗ ಕೃಷ್ಣನನ್ನು ಕಣದ ನೋಡುತ್ತಾರೆ ಅದನ್ನು ವರ್ಣನೆ ಮಾಡುತ್ತಾರೆಂತು ಪಾಡಲು ಧ್ರುವ ನಿಂತು ಭಗವಂತನನ್ನು ಭಗ Om namo Bhagavate Vasudevaya ಸ್ನಾನಪಾನಾದಿಗಳು ಹೊತ್ತು ಬಿಟ್ಟರೆ ಬರೆಲ್ಲ ಹೊತ್ತರಲ್ಲಿ ನಿಂತು ಆ ಮಂತ್ರವನ್ನು ಜಪಿಸುತ್ತಾರೆ ಅದು ಮಾನ ಮಾನಸಿಕವಾಗಿ ಅದು ವ್ಯಾಪಕ ಅರ್ಥ ತಿಳಿದಾಗ ಮನ ಬುದ್ಧಿಗಳು ಕುಸಿದು ಆ ಧ್ಯಾನ ಸಿದ್ಧಿಸ್ತದೆ ಚಂಚಲತೆ ಹೋಗಿ ನಿಶ್ಚಲತೆ ಉಂಟಾಗ್ತದೆ ಆ ಧ್ಯಾನದಲ್ಲಿ ಇತರ ಎಲ್ಲ ದುಃಖಗಳು ದೂರ ಹೋಗ್ತಾ ಧ್ಯಾನ ೇನಾಗಿಸಿಕೊಳ್ಳುತ್ತದೆ ಪರಮಾತ್ಮನ ಶರಣವೆಂಬ ಕಮಲದಲ್ಲಿ ಪರಿಪಕ್ವ ಅವಸ್ಥೆಯಲ್ಲಿ ಬಾಹುಹ್ಯವನ್ನು ಮರೆತಿರುತ್ತಾನೆ ಒಬ್ಬ ವ್ಯಕ್ತಿ ಧ್ಯಾನಕ್ಕೆ ಕೂತರೆ ಅವನ ಮೈ ಮೇಲೊಂದು ಹಾವು ಹರಿದರೆ ನಾನೊಬ್ಬ ವ್ಯಕ್ತಿಯ ಮೈ ಮೇಲೆ ಹರಿಯುತ್ತೇನೆ ಅಂತ ಹಾವಿಗೆ ಗೊತ್ತಾಗಬಾರದು ತನ್ನ ಮೈ ಹಾವು ಹರಿಯುತ್ತದೆ ಅಂತ ಧ್ಯಾನ ಕೂತವನಿಗೆ ಗೊತ್ತಾಗಬಾರದು ಅದು ಅಸಂಪ್ರಜ್ಞಾತ್ ಅಂತ ಕರೆಯಲ್ಪಡುತ್ತದೆ ಬಾಲಕ ಧ್ರುವನಿಗೆ ಆಸ್ತಿ ಪ್ರಾಪ್ತಿಯಾಗ್ತದೆ ಬಾಹ್ಯ ಪ್ರಜ್ಞೆಯೇ ಇಲ್ಲ ಇದರಿಂದ ಆ ಮಗೋಗ್ರವಾದ ತಪಸ್ಸಿನ ಶಕ್ತಿಯಿಂದ ಜಗತ್ತೆ ಜ್ಞಾನಿಗಳ ಜಗತ್ತು ಪಳಲಿತಂತೆ ಲೋಕಕ್ಕೆಲ್ಲ ಉಸಿರು ಕಟ್ಟಿದಂತಾಯಿತಂತೆ ಅವರೆಲ್ಲರೂ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ಐದು ವರ್ಷದ ಬಾಲಕನು ಯಾರು ಗುರುಗಳಿಲ್ಲ ಅವನಿಗೆ ತಾಯಿಯೇ ಗುರು ನಮ್ಮ ರಾಷ್ಟ್ರೀಯ ಸಂಪತ್ತು ನೋಡಿ ಈ ಕಥೆ ಯಾವ ಭಾಷೆಯಲ್ಲಿ ಎಲ್ಲಿ ಹೋದರೂ ಒಂದೇ ಕಥೆ ಭಾಷೆ ಮಾತ್ರ ಬೇರೆ ಪುಷ್ಕರಣವಾಸಿ ಬ್ರಹ್ಮಾನಂದರು ತನ್ನ ಹಿಂದಿ ಭಜನೆಗಳು ಹೇಳುತ್ತಾರೆ ಆ ತಾಯಿ ತೋರಿದಂಥ ಮಾರ್ಗ ಪ್ರಪಂಚದ ಇತಿಹಾಸ ತೆಗೆದು ನೋಡಿ ಯಾರ್ಯಾರು ಮಹಾಪುರುಷರಾಗಿದ್ದಾರೆ आचार्य शंकर सर्वसंग प्रयाग तस पूर्णमें उत्तर क्रिय तान आगम कुपुत्रोजायेत कुछ कुमार के ಕೆಟ್ಟ ತಾಯಿ ಅಂತೆಲ್ಲೂ ಇಲ್ಲ ಲೋಕದ ಮಹಾಪುರುಷರನ್ನು ರೂಪಿಸತಕ್ಕಂಥವಳ ತಾಯಿ ವಿವೇಕಾನಂದ ಪಡೆದಂಥ ತಾಯಿ ಮುಗ್ಧಳಾಗಿರತಕ್ಕಂಥ ವಕೀಲ ವಿಶ್ವನಾಥ ದತ್ತನ ಹೆಂಡತಿ ಭುವನೇಶ್ವರಿ ಅಂತವಳ ಹೆಸರು ಮಗನನ್ನು ರೂಪಿಸಿಟ್ರು ತಂದೆಗೆ ಮಗ ದೊಡ್ಡ ವಕೀಲಾಗಬೇಕು ತನ್ನ ಹಾಗೆ ಅಂತ ಆಸೆ ತಾಯಿಗೆ ತನ್ನ ಮಗು ದೈವೀ ಪ್ರಜ್ಞೆ ಒಂದು ಧರ್ಮಪ್ರಚಾರ ಮಾಡಬೇಕು ಅಂತ ಇಚ್ಛೆ ಕಲ್ಕತ್ತೆಯ ಜನನಿಬಿಡವಾದ ಬೀದಿಯಲ್ಲಿ ಕುದುರೆಯ ಸಾರೋಟ ಮೇಲೆ ಕುಳಿತುಕೊಂಡು ಬರ್ತಾ ಇದ್ದಾರೆ ಆಚೆಗೆ ವಿಶ್ವನಾಥ್ ದತ್ತಿದ್ದಾನೆ ತಂದೆ ಈಚೆಗೆ ತಾಯಿ ಭುವನೇಶ್ವರಿ ಮಧ್ಯದಲ್ಲಿ ಚಿಕ್ಕ ಮಗು ಕೂತಿದೆ ನರೇಂದ್ರಂತ ಕೇಶದವನಿಗೆ ಹೆಂಡತಿಗೆ ಅವಮಾನ ಮಾಡ್ಲಿಕ್ಕೆ ಮಗನನ್ನು ಕೇಳ್ತಾನು ವಿಶ್ವನಾಥ್ ದತ್ತ ನರೇಂದ್ರ ಮುಂದಿನ ನೀನೇನಾಗಬೇಕು ಅಂತಿದ್ದಿ ಆ ಮಗು ಹೇಳಿತು ಅಪ್ಪಾ ನಾವೀಗ ಹಿಂದೆ ಕೂತಿದ್ದೇನಲ್ಲ ಇನ್ನೊಂದು ದೊಡ್ಡವನಾದ ಮೇಲೆ ಈ ಕುದುರೆಗಾಡಿಯಲ್ಲಿ ಮುಂದೆ ಕೂತ್ಕೊಳ್ತೇನೆ ನಾನು ಹೆಂಡತಿನ ನೋಡಿ ವಿಶ್ವನಾಥ್ ದತ್ತು ವ್ಯಂಗ್ಯವಾಗಿ ನಗ್ತಾನೆ ನೋಡು ನಿನ್ನ ಮಗ ಜಟ್ಕ ಹೊಡೆಯವನಾಗ್ತಾರಂತೆ ಕುದುರೆಗಾಡಿ ಹೊಡೆಯೋನಾಗ್ತಾರಂತೆ ಇದನ್ನೇನು ಕೊಟ್ಟು ಶಿಕ್ಷಣ ಆ ಮಗುವಿಗೆ ನರೇಂದ್ರನಿಗೆ ಭಾಳ ಅವಮಾನವಾಗ್ತದೆ ಮನೆಗೆ ಒಂದು ತಾಯಿಗೆ ನಮಸ್ಕಾರ ಮಾಡಮ್ಮ ನಾನು ಮುಂದೆ ಕೂತ್ಕೊಳ್ತೇನೆ ಅಂತ ಹೇಳಿದ್ದಕ್ಕೆ ಅಪ್ಪನಿಗೆ ಸಿಟ್ಟು ಬಂತು ಬಿಡು ಮಗು ನಿಮ್ಮ ಅಪ್ಪನಿಗೇನು ಗೊತ್ತು ನೀ ಕುದುರೆ ಹೊಡೆಯೋನಾಗಬೇಕು ಮಗ ಇಲ್ಬಾ ಇಲ್ಲೊಬ್ಬ ಕುದುರೆ ಹೊಡೆಯುವನು ತೋರಿಸ್ತೇನೆ ಅಂತೂ ಒಳಗೆ ಕರ್ಕೊಂಡು ಬಂದು ದೇವರ ಕೋಣೆಗೆ ಅಲ್ಲಿ ದೊಡ್ಡ ಪಾರ್ಥಸಾರತೆಯ ಚಿತ್ರ ಇದೆ ತೋರಿಸಿದ್ದು ನೋಡ್ಮಗ ಇಲ್ಲೊಬ್ಬ ಕುದುರೆ ಹೊಡೆಯುವವನಿದ್ದ ನೋಡು ಭಗವಾನ್ ಶ್ರೀಕೃಷ್ಣ ನೀನೇ ರಾಷ್ಟ್ರರಥದ ತಾತ್ವಿಕ ಕುದುರೆಗಳನ್ನು ನಡೆಸಿ ವಿಶ್ವದಾದ್ಯಂತ ಭಾರತ ಮಾತೆಯ ಕೀರ್ತಿಯನ್ನು ಬೆಳಗಿಸಬೇಕು ಆ ಪಾಶ್ಚಾತ್ಯರ ಪಾದ ಮುಟ್ಟಿ ತಿರುಗಾಡತಕ್ಕಂಥ ಅಪ್ಪನ ಉದ್ಯೋಗ ಅಲ್ಲ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 ದಾರಿದ್ರ ರಾಷ್ಟ್ರವಲ್ಲ ಭಾರತ ನನ್ನ ಬಾಲ್ಯದ ನಂದನವನ ನನ್ನ ಬಾಲ್ಯದ ಕ್ರೀಡಾವನ ನನ್ನ ತಾರುಣ್ಯದ ನಂದನವನ ನನ್ನ ವೃದ್ಧಾಪ್ಯದ ವಾರಣಾಸಿ ನಿನಗೇನು ಗೊತ್ತದು ಪಾಶ್ಚಾತ್ಯ ಸಂಪತ್ತನ್ನು ತ್ಯಜಿಸಿ ಭಾರತ ಮಾತೆಗೆ ಮರಳಿ ಬಂದು ಆ ಭಾರತ ಮಾತೆಯ ಮಣ್ಣನ್ನು ತನ್ನ ಮೇಲೆ ಇಟ್ಟುಕೊಂಡು ಆನಂದ ಪಡ್ತಾ ದಕ್ಷಿಣೋತ್ತರಗಳೆಲ್ಲ ದಿವ್ಯ ಧರ್ಮ ಪ್ರಚಾರ ಮಾಡಿ ಭಾರತದ ಕೀರ್ತಿಯನ್ನು ಜಗದ್ವ್ಯಾಪಕವಾಗಿಸಿ ತನ್ನ ನಲವತ್ತನೇ ವರ್ಷದಲ್ಲಿ ದೇಹತ್ಯಾಗ ಮಾಡಿದ ದೇಶಕ್ಕೆ ದೇಶವೇ ಹೆತ್ತ ತಾಯಿ ಭುವನೇಶ್ವರಿ ಅವಳ ಕಣ್ಣಲ್ಲಿ ಒಂದು ತುಟ್ಟು ನೀರಿಲ್ಲ ನಿನ್ನ ಮಗ ಅವನ ಶವ ನೆಲದ ಮೇಲಿದೆ ನಿಂಗೆ ದುಃಖ ಇಲ್ಲವೇ ಭುವನೇಶ್ವರ್ ಹೇಳ್ತಾನೆ ನಾನು ಯಾಕೆ ಕಳಲಿ ನನ್ನ ಮಗು ನಾನು ಹೇಳಿದೆ ಎಲ್ಲ ಕೆಲಸ ಮಾಡಿದೆ ಅವನಿಗೆ ಹೇಳಿದ್ದೆ ನಾನು ನಿನಗೆ ಇಬ್ಬರು ತಾಯಂದರು ಜನ್ಮ ಕೊಟ್ಟ ನಾನೊಬ್ಬಳು ಎರಡ್ಲೇನು ಭಾರತ ಮಾತೆ ನೀನು ನನ್ನ ಸೇವೆ ಮಾಡಿದರೆ ಅಡ್ಡಿ ಇಲ್ಲ ಈ ಭಾರತ ಮಾತೆಯ ಮಾಡಬೇಕು ಅಂತ ಹೇಳಿದ್ದೆ ಅದನ್ನು ನನ್ನ ಮಗ ಯಥಾಶಕ್ತಿ ಮಾಡಿ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 ಅದಪೋಲ್ ಕೇಳಿದರು. ನೀನು ಜಗತ್ತಲ್ಲಿ ದೊಡ್ಡ ವೀರ ಅಂತೆ ನಿನ್ ದೃಷ್ಟಿಯಲ್ಲಿ ದೊಡ್ಡ ಮನುಷ್ಯ ಯಾರು ನಾವು ನನ್ನ ದೃಷ್ಟಿಯಲ್ಲಿ ದೊಡ್ಡ ಮನುಷ್ಯ ನನ್ನ ಅಮ್ಮ ಅಂದ ಜಗವ್ಯಾಪಕ ತತ್ವ ಆ ಮಾತ್ರ ಶಕ್ತಿ ಧ್ರುವ ನೆಯಂತೆ ವಾಸುದೇವನು ಶ್ರೀಮನ್ನಾರಾಯಣನು ಕಣ್ಮುಂದೆ ಸುಳಿಯಿತಾನೆ ದೇವ ದುರ್ಲಭವಾದ ಅತಿ ಅತಿಮೋಹಕವಾದ ತನ್ನ ಮಂಗಳ ರೂಪವನ್ನು ತೋರಿಸಿದರೆ ಇವನೇ ನಾನು ಉಪಾಸನೆ ಮಾಡುವ ನಾರದರು ಹೇಳಿದ್ರೆ ವಾಸುದೇವ ಅಂತ ಗೊತ್ತಾಗುವುದು ಹೇಗೆ ಅಂತಃಕರಣದಲ್ಲಿ ಭಗವಂತರನ್ನು ತುಂಬಿಕೊಂಡಿದ್ದ ತನ್ನೊಳಗೆ ಆ ರೂಪವೇಗ ಹೊರಗ್ ಕಾಣಿಸ್ತಾ ಇದೆ ತೇಜೋಮಯವಾದ ರೂಪಗಳು ಹಿಂದೆ ಕಾಣಿಸ್ತಾ ಮಗುವಿಗೆ ಮಾತು ನಿಂತು ಹೋಗಿದೆ ಒಳ ಗೊತ್ತಾ ಗೊತ್ತ ಗೋತ ಒಳಗೆ ಯಾರನ್ನು ನೋಡ್ತಾ ಇದ್ನು ಅದನ್ನೇ ಇವ ಅಂತ ತಿಳಿಯಬೇಕು ಒಳ ಆನಂದ ತಿಳಿಯಬೇಕೂದಿಂದಾಪಕ ಮಾಡಿಕೊಳ್ತಾನೆ ತಿಳಿದ ಒಳ ಹೊರಗೆ ವ್ಯಾಪಕದಾಗಿ ಸರಿಯಾಗಿ ಮಾತಾಡಲಿಕ್ಕೆ ಬರೋದಿಲ್ಲ ಅವನಿಗೆ ಆ ಮಹೇಶ್ವರ ಆ ಮಂಗಳ ರೂಪ ನೋಡುತ್ತಾನೆ ಎರಡು ಕಣ್ಣುಗಳನ್ನು ಮತ್ತೆ ಮತ್ತೆ ನೋಡಿ ನೋಡಿ ಇದನ್ನ ನೆಕ್ಕಿ ನಾಲಿಗೆ ರುಚಿ ನೋಡೋಣವೇ ಇಂದ್ರಿಯಗಳೆಲ್ಲ ಪ್ರಚೋದಿತ ಮಾಡ್ತವೆ ಆಗ ಭಗವಂತನು ಆ ಶಿಶುವಿನ ದಿವ್ಯ ಭಾವವನ್ನು ತಾನೆ ತಿಳಿದು ಅವನು ಒಳಗೆ ಯಾವ ಮಂಗಳ ಮೂರ್ತಿಯವನಿಗೆ ದರ್ಶನ ಕೊಡ್ತಾ ಇತ್ತು ನೋಡಿ ಅದನ್ನು ತಿರೋಹಿತವಾಗಿಸ ಇಲ್ಲದಂತೆ ಮಾಡ್ತಾನೆ ಆಗ ಸಂಪೂರ್ಣ ಬಾಹ್ಯ ಪ್ರಜ್ಞೆ ಬಂದು ವಾಸುದೇವನ ಪರಮಾರ್ಥ इन मतलब शक्ति स्पष्ट उच्चार भगवंतु तरद्रत शंखन गल के तगल नदमय शंख आगे मातु प्रारंभवा सुखमुनि हेल्तारे पीक्षा ಆ ಧ್ರೂವ ಮಾಡಿದ ಮೊದಲನೇ ಸ್ತೋತ್ರ ಪ್ರಮುಪ್ತ ಸಂಜೀವಯತಿ ಅಖಿಲಶಕ್ತಿರ ಹಸ್ವಾಮ ಅನ್ಯ ಹಣಶ್ರವಣತ್ೃಗಾ ನಮ ಭಗವ ಪ್ರಶ್ಯ ಮತಮವಾಂ ಪ್ರಸುಕ್ತುಕ್ ನನ್ನ ವಕ್ಶಕ್ತಿನ ಜಾಗೃತ ಸಂಜೀವಯತಿ ಅಖಿಲಶಕ್ತಿರಸ್ವಾಮ ಅನಸ್ತರಣಶ್ರವಣತ್ವಾದಿನ್ ಪ್ರಾನ್ ನಮ ಭಗವತೆ ಮಾಡಿದಂಥ ಮೊದಲನೇ ಶ್ಲೋಕ ಪ್ರಾರ್ಥನೆಯದು ಸುಖ ಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಐದು ವರ್ಷ ಬಾಲಕನಿಗೇನು ಗೊತ್ತು ಅವನ ಮುದ್ದು ಮುದ್ದಾದಂಥ ನುಡಿಯನ್ನು ಕೇಳಿ ನನ್ನೊಳಗೆ ವಾಕ್ಶಕ್ತಿಯನ್ನು ಜಾಗೃತಗೊಳಿಸ್ತವ ನೀನು ಇದರ ಮಹಾರಾಷ್ಟ್ರದ ಸಂತರು ವರಕ್ಷ ಮಾಡ್ತಾರೆ arivana ko khona thi kunachya sat ಶ್ಲೋಕದ ಮೇಲಿಂದ ಸಂತರು ವರ್ಣನೆ ಮಾಡ್ತಾರೆ ಕೋಣ ಬೋಲವಿತೆ ಹರಿವೀಣ ನಿನ್ನ ನಡೆ ನುಡಿ ಇದು ಯಾರಿಂದ ನಡೆಯಾಗ್ತದೆ ಅಂತ ಕೇಳ್ತಾರೆ ಪ್ರಹ್ಲಾದ ಹೇಳೋದು ಸಂಜೀವಯತಿ ಅಖಿಲ ಶಕ್ತಿ ದರಹ ಸುಧಾಮ್ನ ಅನ್ಯಾಂಶ ಹಸ್ತ ಶ್ರವಣ ಕಬನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯಿತು ಈ ಪಂಚಭೂತಗಳ ಸೃಷ್ಟಿಯ ದೇಹದ ಇಂದ್ರಿಯಗಳು ನೋಡುವಿಕೆ ಕೇಳುವಿಕೆ ಸ್ಪರ್ಶಜ್ಞಾನ ಹಸಿವೃಸಗಳಿಗೆ ಕಾರಣೀಭೂತವಾದಂಥ ಇಂದ್ರಿಯಗಳ ಚೈತನ್ಯ ಇದನ್ನು ಜಾಗೃತಗೊಳಿಸಿರ್ತಕ್ಕಂಥ ಪುರುಷೋತ್ತಮನೇ ನಿನ ನಮಸ್ಕಾರ ಸಾಮಾನ್ಯದ ಹತ್ರ ನೀನು ನಡೆಯೋದು ಹೇಗೆ ನುಡಿಯೋದು ಹೇಗೆ ಅಂತ ಕೇಳಿದರೆ ನುಡಿಯೋದು ನಾಲಿಗೆಯಿಂದ ನಡೆಯೋದು ಕಾಲಿಂದ ಸಹಜವಾಗಿ ಉತ್ತರ ಕೊಡುತ್ತೆ ಇಲ್ಲಿಂದ ಚೈತನ್ಯ ಶಕ್ತಿ ಹೋದ ಮೇಲೆ ಆ ಹೆಣಕ್ಕೆ ಕಾಲುಂಟು ನಡೆಯಲಾರದು ನಾಲಿಗೆ ಉಂಟು ಮಾತಾಡಲಾರದು ನಡೆದರೆ ಮಾತಾಡಿದರೆ ನಾವು ಖಂಡಿತ ಸ್ವೀಕಾರ ಮಾಡೋದಿಲ್ಲ ನಾಲ್ಕು ಜನ ಹೊತ್ಕೊಂಡು ಹೋಗುವಾಗ ಮ್ಯಾಲೆ ಮಲಗಿನವ ನೀವು ನನ್ನ ಒಟ್ಟಿಗೆ ಅಂತ ಹೇಳಿದ್ರೆ ಕೇಳಿದರೆ ಏನು ಮಾಡಿ ಎತ್ತಿ ಬಿಸಾಡಿ ಓಡ್ ಬಂದುಬಿಟ್ಟೇವೆ ಏಕ ಪ್ರಕಾರ ಸ್ಮಶಾನದಲ್ಲಿಟ್ಟಂಥ ಶವವು ಎದ್ದು ಬಂದು ಬಾಗಿಲು ಹೊಡೆದು ಒಂದು ಸ್ವಲ್ಪ ನೀರು ಕೊಡೋ ಬಾಗಿಲು ತೆಗಿ ನಿನ್ನ ಮಾವನಾನು ಅಂದರೆ ಸೊಸೆ ಅಂದರು ಬಾಗಿಲು ತೆರೆದಾರೋ ಸಾಧ್ಯ ಇಲ್ಲ ಯಾಕೆ ಜಡ ದೇಹ ಕೆಲಸ ಮಾಡುವುದಲ್ಲ ಕೋಣ ಬೋಲಬ ಸಂಜೀ ಅಖಿಲ ಶಕ್ತಿಧರ ಸ್ವಧಾಮ ಅನ್ಯಾಂಶ ಹಣ ಶ್ರವಣ ಭಗವತೆ ಆ ದಿವ್ಯ ಮೂರ್ತಿಯನ್ನು ಸ್ತೋತ್ರ ಮಾಡ್ತಾನೆ ಎಲ್ಲ ಇಂದ್ರಿಯಗಳು ಜಾಗೃತವಾಗ್ತಾವೆ ತಪಸ್ಸಿನ ಎಲ್ಲ ಶ್ರಮ ದೂರ ಹೋಗಿದೆ ಭಗವಂತ ಅಂತಃಕರಣದಲ್ಲಿ ನಿಂತ ಯಾರು ಮುಂದೆ ನಿಂತಿ ನಿಂತು ಗುಣಗಾನ ಮಾಡ್ತಾ ಇದ್ದನು ಧ್ರುವ ಅವನ ಅಂತಃಕರಣದಲ್ಲಿ ನಿಂತ ಈಗ ಕಣ್ಣು ಮುಚ್ಚಿದರು ಕಣ್ಣು ಬಿಚ್ಚಿದರೂ ಎಲ್ಲಿ ನಡೆದಾಡಿದರು ನಾರಾಯಣನೇ ಸರ್ವತ್ರ ಕಾಣಿಸುವ ಈಗ ಭಗವದ್ ದರ್ಶನ ದುರ್ಲಭ ಅಲ್ಲ ಕಣ್ಣು ಮುಚ್ಚಿ ತೆರೆಯಬೇಕಾದ ಯಾವ ಕೆಲಸವೂ ಇಲ್ಲ ಕಂಡ ಕಂಡಲ್ಲಿ ಕಾಂಬರು ಉಂಡು ಉಣಿಸಿದುದೆಲ್ಲ ಅದೇ ನಿನ್ನ ಯಜ್ಞವಿದೆಂಬರು ಸರ್ವತ್ರ ಪರಮಾತ್ಮನ ಸ್ವರೂಪ ನೋಡುತ್ತಾರೆ ಭಗವಂತನೇ ಇದಕ್ಕೆ ಕಾರಣ ಅಂತ ಹೇಳಿದ್ದಾರೆ ಇಂಥ ಅನುಸಂಧಾನವುಳ್ಳ ಧ್ರುವ ಆನಂದದಲ್ಲಿ ಮಗ್ನಾದ ಹಸಿವು ತಷಗಳಿಲ್ಲ ಇಂದ್ರಿಯ ಬಾಧೆಗಳಿಲ್ಲ ಆ ದೈವಿ ಪ್ರಜ್ಞೆ ಎಲ್ಲ ಇಂದ್ರಿಯುಗಳು ಭಗವಂತನ ಕಡೆಗೆ ಹೋಗಬೇಕು ಅಂತಾರೆ ಅದನ್ನು ದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನನ್ನ ಬುದ್ಧಿ ನಿನ್ನಲಿದಾಡಲಿ ನನ್ನ ಚಿತ್ತ ನಿನ್ನನ್ನು ಕೊಂಡಾಗಲಿ ನನ್ನ ನಾಲಿಗೆ ನಿನ್ನ ನಾಮಸ್ಮರಣೆ ಮಾಡಿ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ಕೆಲಸ ಕೊಡ್ತಾರೆ ಮಹಾರಾಷ್ಟ್ರದಲ್ಲೂ ಕೂಡ ಸಂತ ತುಕಾರ ಅವರಂಥ ಭಕ್ತರು ನಾಲಿಗೆ ಕೇಳ್ತಾರೆ ಖೇ ಮಾಚೆ ವಾಚಿ ಮಾಚೆ ವಾಚ ನಾಮ ವಿಠಾಚೆ ಏ ನಾಲಿಗೆಯೇ ವಿಠಲ ನಾಮ ಕಥೆಯನ್ನು ಕೇಳಿ ಓ ಅಂಥ ಪ್ರವಿಶ್ಯಮವಾಚ ಮಿಮಾ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸುಧಾಮ್ನ ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದಿನ್ ಪ್ರಾಣಾನ್ ನಮೋ ಭಗವತೆ ಪುರುಷ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ಕೆಲಸವನ್ನ ನೀ ಕೊಟ್ಟು ಆನಂದ ಕೊಟ್ಟೆ ಅಂತ ಹೇಳುವ ಧ್ರುವನ ಮಾತು ಸಾಧು ಸಂತರ ಕನ್ನಡದ ದಾಸರ ಕನ್ನಡದ ಪದಗಳ ಹೊರಹೊಮ್ಮತ ಇದೆ भजने तुकाररी भजन को हेल्त मना धावे ಕೊಟ್ಟು ನಾಲಿಗೆಯೇ ನಾಮಸ್ಮರಣೆ ಮಾಡು ಕಣ್ಣೇ ವಿಠಲನ್ನು ನೋಡು ಕಿವಿಯೇ ವಿಠಲನ ನಾಮ ಕೇಳು ಹೀಗೆ ಒಂದೊಂದು ಒಂದು ಕೆಲಸ ಕೊಟ್ಟು ಆಮೇಲೆ ಮನಸ್ಸಿಗೆ ಹೇಳ್ತಾರೆ ಮನ ತೇಥೆ ಧಾಮಘೇಯಿ ರಾಹಿ ವಿಠಲಾಚೆ ಪಾಯಿ ಅಲೇ ಮನಸ್ಸೇ ನೀವೊಂದು ಕಡೆ ನಿಲ್ಲೋದಿಲ್ಲ ಓಡಾಡುವುದೇ ನಿನ್ನ ಸ್ವಭಾವ ನೀನು ಓಡುವುದನ್ನು ಬಿಡಬೇಕು ಅಂತ ಹೇಳೋದಿಲ್ಲ ನೀವು ಓಡೋದು ಓಡು ಆದ್ರೆ ವಿಠಲ್ ಕಡೆ ಓಡಪ್ಪ ಕಣ್ಣು ಕಣ್ ಕಡೆ ಓಡಬೇಡ ಮನತೆ ಧಾವೇ ದೇವ್ರ ಕಡೆ ಓಡು ಆ ದೇವ್ರ ಕಡೆ ಹೋದ್ಮೇಲೆ ರಾಯಿ ವಿಠಾಯಿ ಮತ್ತ ನನ್ನತ್ರ ಬರಬೇಡ ಮನಸ್ಸೆ ಅಲ್ಲೇ ನಿಂತ ಓಡನಾಠೇ ಕೊಂಡಾಡಲಿ ನೇತ್ರಗಳಿಂದ ರೂಪ ನೋಡಲಿ ಬುದ್ಧಿ ನಿನ್ನಲ್ಲಿ ಕುರಿದಾಡಲಿ ಎಲ್ಲ ದಾಸರಿ ಸಂತ ಸಾಹಿತ್ಯಕ್ಕೆಲ್ಲ ಆದಿಭಕ್ತನಾದ ಧ್ರುವನ ಯೋ ಅಂಥಪ್ರವಿಷ್ಯ ಎಂಬ ಶ್ಲೋಕವೇ ಮೂಲ ಯಾವಾಗ ಧ್ರುವನಂತ ವೈಷ್ಣವೋತ್ತಮ ರಾಜನಿಂದ ತಿರಸ್ಕೃತನಾದ ಹೆತ್ತ ತಾಯಿಯೂ ಕಳಿಸಿದ್ಲು ಚಿಕ್ಕಮ್ಮ ಒದ್ದ ಅವಮಾನ ರಾಜ್ಯದಲ್ಲಿ ತನ್ನ ಭಕ್ತನಗಾದ ಅಪಮಾನಕ್ಕಾಗಿ ಭಗವಂತ ಮುನಿದನೋ ಎಂಬಂತೆ ಭೀಕರ ಬರಗಾಲ ಉಂಟಾಗ್ತದೆ ದುಃಖದಿಂದ ತನ್ನ ಮಗನಿಗೆ ಮಾಡಿದ ಅಪಮಾನವೇ ಕಾರಣ ಎಂಬುದಾಗಿ ಜ್ಞಾನಿಗಳು ತಿಳಿದು ಹೇಳಿದ್ದಾರೆ ಆಗ ಬಂದ ನಾರದರು ಸಮಾಧಾನ ಪಡಿಸ್ತಾರೆ ಚಿಂತೆ ಮಾಡಬೇಡ ಭಗವಂತರನ್ನು ಕಂಡಂಥ ಧ್ರುವ ಆ ದೈವಿ ಪ್ರಜ್ಞೆಯಿಂದ ಚಿಕ್ಕಮ್ಮ ಹೇಳಿದ್ಲಲ್ವೇ ತಪಸ್ಸು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತ ಅದನ್ನು ಮಾತ್ರ ಬೇಡಬೇಡ ಅಂತ ಹೇಳಿದ್ದಾಳೆ ಆ ತಾಯಿಯ ವಚನದಂತೆ ಭಗವತ್ ಪ್ರಜ್ಞೆ ಹೊಂದಿ ನಿನ್ನ ಮಗ ನಿನ್ನ ಬಳಿಗೆ ಬರ್ತಾನೆ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 उत्तम यक्षरान युद्ध पुत्र दुखदिव भगवदर्शन ध्रुव मदल बंद चिं पाद नमस्कार भगवदर्शन दिव्य तेजस्सु वदन का ತನ್ನ ಅಪರಾಧಕ್ಕೆ ಕ್ಷಮೆ ಕೇಳಲಿಕ್ಕೆ ಸಿದ್ಧಳಾದ ಚಿಕ್ಕಮ್ಮನ ಪಾದಕ್ಕೆರಗಿ ಸುನೀತಾದೇವಿನ ಹೇಳಿ ಕಳಿಸ್ತಾನೆ ರಾಜ ಭಗವದ್ ಭಕ್ತರಲ್ಲಿ ಯಾರಿಗೂ ದ್ವೇಷ ಇರುವುದಿಲ್ಲ ಅವರು ಯಾರನ್ನು ದ್ವೇಷಿಸುವುದಿಲ್ಲ ಸುರುಚಿ ಸುನೀತಿಯನ್ನ ಅಕ್ಕಾಂತಕರದ ಅಪ್ಪಿಕೊಳ್ಳುವಾಗ ತನ್ನ ಪುತ್ರ ಧ್ರುವನಲ್ಲೇ ನೋಡುತ್ತಿರುವಂತೆ ನಾರದಾದ ರಿಷಿ ಮಹರ್ಷಿಗಳು ಜ್ಞಾನಿಗಳು ತತ್ವವೇತ್ರೆಲ್ಲ ಸೇರಿ ಆ ಭಗವಂತನು ಧ್ರುವನಿಗೆ ಶಾಶ್ವತ ಲೋಕವನ್ನು ಅನುಗ್ರಹ ಮಾಡ್ತಾರೆ ಧ್ರುವ ಅಂದರೆ ಶಾಶ್ವತವಾದ ಲೋಕ ಆ ಧ್ರುವ ಲೋಕಕ್ಕೆ ನೀವು ನನಗೆ ಶರಣು ಬಂದದ್ದರಿಂದ ಈ ಭೂಮಂಡದು ಒಂದು ಸ್ವಲ್ಪ ಜಾಗಕ್ಕೆ ರಾಜನಾಗಿದ್ದು ನಿನ್ನ ಮಗ ನೆನ ತಂದೆ ಅದಕ್ಕಾಗಿ ಒಂದು ತೊಡಗಿರ್ಲಿಕ್ಕೆ ಬಂದಿದ್ದೀನಿ ನೀನು ಅಲ್ಲಿ ಸಿಗಲಿಲ್ಲ ಅಂತ ಚಿಂತೆ ಮಾಡಬೇಡ ನಿನಗೆ ಬ್ರಹ್ಮಾಂಡವನ್ನು ಆಳುವ ಯೋಗ್ಯತೆ ಉಳ್ಳ ಬ್ರಹ್ಮಾಂಡಕ್ಕೆ ಆಧಾರಭೂತವಾದಂತಹ ಶುಂಶುಮಾರ ಚಕ್ರಾದಿಗಳು ಯಾವ ರಕ್ಷಣೆಯಲ್ಲಿ ಅಂತಹ ಧ್ರುವಲೋಕವನ್ನು ನಿನ ಕರುಣಿಸುತ್ತೇನೆ ಎಂಬುದಾಗಿ ಭಗವಂತ ತಿಳಿಯಪಡಿಸಿ ಅದೃಶ್ಯನಾದಾಗ ಧ್ರುವನು ಬಿಕ್ಕಿ ಬಿಕ್ಕಿ ಅಳುತ್ತಾರೆ ನಾರದಾದ್ರಿ ಶಿಮುಣಿಗಳು ಕೇಳುತ್ತಾರೆ ಯಾಕೆ ಅಂತ ಅಯ್ಯೋ ಅಂತಹ ಬೇಡಿದ್ದನ್ನು ಕೊಡುವ ಭಗವಂತನ ಬಳಿ ನಾನು ಮುಕ್ತಿಯನ್ನು ಕೇಳಲಿಲ್ವಲ್ಲ ಇನ್ನೊಂದು ಲೋಕದ ಆಡಳಿತಿಯನ್ನು ಕೇಳಿದನಲ್ಲ तम तपस्वी के हमू निन्स पूर्णवा बंदे राज्य सि भगवत मरिया धुवन निमित्त मात्र राजन ಸಂಪೂರ್ಣ ಚಿಂತನೆ ಭಗವಂತನಿಗೆ ಅರ್ಪಿಸ್ತಾನೆ ಕಾಮ ಕ್ರೋಧ ಮದಾ ಮತ್ಸರ ಷಡ್ ವೈರಿಗಳು ನಿನಗಾಗಿ ಪರಿತಪಿಸಲೆಯಿಂದ ಧ್ರುವ ಬೇಡತ ನಿನ್ನನ್ನು ನೋಡುವ ಕಾಮವೆನಗಿರಲಿ ನಿನ್ನ ಚರಣವ ಬಿಡೆನೆಂಬ ಲೋಭ ಬರಲಿ ನಿನ್ನ ನಾಮಸ್ಮರಣೆಯ ಮಗವೇರಲಿ ನಿನ್ನ ವಿರೋಧಿಗಳ ಖಂಡನೆಗೆ ಕ್ರೋಧ ಬರಲಿ ನಿನ್ನವರಂತೆ ನಾನಾಗಲಿಲ್ಲ ಎಂಬ ಮತ್ಸನವಿರಲಿ ನಿನ್ನ ನಾಮದಲ್ಲಿ ಸದಾ ವ್ಯಾಮೋಹ ನಿನ್ನವನಿಸೋ ಸಂಪನ್ನ ವಿಜಯ ಬಿಟ್ಟ ಕಾಮ ಕ್ರೋಧ ಮದ ಮತ್ಸನ ಮೋಹ ಇವೆಲ್ಲವೂ ದೈವಿ ಸ್ಪರ್ಶದಿಂದ ಸಾಧನಾ ರಂಗಗಳಾಗಿ ಸಿದ್ಧಿಯ ಕಡೆಗೆ ಹೋಗಲಿಕ್ಕೆ ನಮ್ಮ ಸಹಾಯ ಮಾಡುತ್ತದೆ ಅದನ್ನು ಬೇಡಿ ಧ್ರುವ ಲೋಕವನ್ನು ಎಂದೆಂದೂ ಬಯಸದೆ ನಾರಾಯಣನ ನಿರಂತರ ದರ್ಶನ ಒಂದಿನ ಆದಿಯಾದ ಭಾಗವತಲ್ಲಿ ಮೊದಲ ವರ್ಣನೆ ಬರತಕ್ಕಂಥ ಧ್ರುವನ ಮಹಾನ್ ದಿವ್ಯ ಚರಿತ್ರೆ ಧ್ರುವ ಶಾಶ್ವತ ಲೋಕ ಬಯಸದಂತೆ ಎಲ್ಲ ದರ್ಶನ ಕೊಡುವನಾದ್ರಿಂದ ಅಂತ ಸಾಧನ ಶರೀರ ಪಡೆದು ನಾವು ಬಂದವರು ನಿತ್ಯ ಜೀವನದಲ್ಲಿ ದೇವರನ್ನು ಅಳವಡಿಸಿಕೊಳ್ಬೇಕಾದ್ರಿಂದ ಈಗ ಮಾಡುವ ಕೆಲಸ ಈಗಲೇ ನಾವು ಮಾಡಬೇಕು ಅಂತ ಹೇಗೆ ಇಚ್ಛೆ ಮಾಡುತ್ತೇವೆ ಹಾಗೆ ಈಗ ಮಾಲೋ ಮಾನ ध्यान आ ध्यान आगद्रे भगवंत नाम आ नाम गुणमहत्मास रूपासक्ति गुण प्राप्ति आगवे अंत बालक ध्रुवन मंगलचरित नमल ध्रुव शाश्वतवान सुखक्ष भगवद्भक्ति भगवंत क्या आहुनि ಪರೀಕ್ಷಿತ ಹೇಳಿದಂಥ ಚರಿತ್ರೆಯನ್ನು ಅವರು ಶ್ರವಣ ಮಾಡ್ತಾಳು